ಓ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಶ್ರೀಗಣೇಶ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಭಗವಾನ್ ವೇದವ್ಯಾಸ ಮಹರ್ಷಿಗಳಿಂದ ಪ್ರೋಕ್ತವಾದ ಶಿವಮಹಾಪುರಾಣದಲ್ಲಿ ವಿದ್ಯೇಶ್ವರ ಸಂಹಿತೆ ಒಂದನೇದು ಅದು ಮುಗಿದು ಎರಡನೇದಾದ ರುದ್ರಸಂಹಿತೆಯಲ್ಲಿ ಮೊದಲನೇದಾದ ಸೃಷ್ಟಿಖಂಡದಲ್ಲಿ ಇವಾಗ ಈಗ ಇಪ್ಪತ್ತನೇ ಅಧ್ಯಾಯವನ್ನು ನೋಡೋಣ ಶ್ರೀ ಓ ನಮ ಶಿವಾಯ ಅಥಶ್ರೀ ಶಿವಮಹಾಪುರಾಣಿ ರುದ್ರ ಸಂಹಿತಾಂ ಸೃಷ್ಟಿಖಂಡೇ ವಿಂಶೋಧ್ಯಾ ಬ್ರಹ್ಮೋವಾಚ ನಾರದತ್ವ ಶೃಣು ಮುನೇ ಶಿವಗಮನ ಉತ್ತಮ ಕೈಲಾಸಿ ಪರ್ವತಶ್ರೇಷ್ಠೇ ಕುಬೇರಸ್ಥೋಬಲೋತ್ ಮುನಿಶ್ರೇಷ್ಠನಾದ ನಾರದನನ್ನು ಕುರಿತು ಬ್ರಹ್ಮ ಹೇಳ್ತಾನೆ ಓ ನಾರದನೇ ನಾರದ ತ್ವ ಶೃಣು ಕೇಳು ಏನನ್ನು ಮುನೇ ಮುನಿಯೇ ಶಿವಾಗಮನ ಉತ್ತಮ ಶಿವನ ಆಗಮನವನ್ನು ಶ್ರೇಷ್ಠನಾದಂತಹ ಪರಶಿವನ ಆಗಮನವನ್ನು ಕೇಳು ಎಲ್ಲಿಗೆ ಕೈಲಾಸೇ ಪರ್ವತಶ್ರೇಷ್ಠೆ ಪರ್ವತಶ್ರೇಷ್ಠವೆನಿಸಿದಂತಹ ಕೈಲಾಸಕ್ಕೆ ಶಿವನು ಬಂದಂತಹ ಆಗಮಿಸಿದಂತಹ ಶ್ರೇಷ್ಠವಾದ ಉತ್ತಮ ವೃತ್ತಾಂತವನ್ನು ಶ್ರೇಷ್ಠವಾದ ಕಥೆಯನ್ನು ಚೈತ್ರೆಯನ್ನು ಕೇಳು ಕುಬೇರಸ ತಪೋಬಲಾತ್ ಕುಬೇರ ತಪಸ್ಸಿಗೆ ಮೆಚ್ಚಿ ತಪಸ್ಸಿನ ಬಲಕ್ಕೆ ತಪಸ್ಸಿನ ಬಲದಿಂದ ಅದಕ್ಕೆ ಮೆಚ್ಚಿ ಸ ಪರ್ವತ ಶ್ರೇಷ್ಠ ಶ್ರೇಷ್ಠವಾದ ಕೈಲಾಸಕ್ಕೆ ಶಿವನು ಬಂದು ನೆಲೆಸಿರತಕ್ಕಂತಹ ಆ ಕಥೆಯನ್ನು ಕೇಳುವು ವೃತ್ತಾಂತವನ್ನು ಘಟನೆಯನ್ನು ನಿಧಿಪತ್ವವರಂ ನಿಧಿಪತ್ವವರಂ ನಿಧಿ ಪ ಅಂದರೆ ನಿಧಿಪತಿ ಅಂಥೇಳುವ ಅರ್ಥ ನಿಧಿಪ ನಿಧಿಯ ಪತಿ ಅಂಥೇಳಿ ಭೂಪ ಅಂದರೆ ಭೂಮಿಯ ಪತಿ ಹಾಗೆಯೇ ನಿಧಿಯ ಪತಿತ್ವ ಎನ್ನುವ ಅರ್ಥಕ್ಕೆ ಪತ್ವ ಅಂತೇಳಿ ನಿಧಿಪತ್ವ ನಿಧಿಗಳ ಒಡೆತನವನ್ನು ನಿಧಿಪತ್ವ ವರಂ ದತ್ವ ನಿಧಿಪತಿಯಾಗು ಎನ್ನತಕ್ಕಂತಹ ವರವನ್ನು ಕೊಟ್ಟು ಗತ್ ಸ್ವಸ್ಥಾನಮಂ ವಿಚಿತ್ಯ ಹೃದಯ ವಿಶ್ವೇಶ ಕುಬೇರ ವರದಾಯಕ ನಿಧಿಪತ್ವ ವರಂದತ್ವಾ ಗತ್ವಾ ಸ್ವಸ್ಥಾನಮಂ ವಿಚಿತ್ಯ ಹೃದಯ ವಿಶ್ವೇಶ ಕುಬೇರ ವರದಾಯಕ ಕುಬೇರನಿಗೆ ನಿಧಿಪತಿಯಾಗುವಂಥೇಳಿ ವರವನ್ನಿತ್ತು ಶ್ರೇಷ್ಠವಾದಂತಹ ಸ್ವಸ್ಥಾನಕ್ಕೆ ತೆರಳಿದ ಮೇಲೆ ಜಗದೀಶನಾಥ ಶಿವನು ತನ್ನ ಮನಸ್ಸಿನಲ್ಲಿ ಹೀಗೆ ಆಲೋಚಿಸಿದ ಅಂತೇಳಿ ವಿಚಿತ್ಯ ಹೃದಯ ವಿಶ್ವೇಶ ಕುೇರ ವರದಾಯಕ ವರವನ್ನು ಕೊಟ್ಟಂತಹ ಶಿವನು ಹೀಗೆ ಆಲೋಚನೆ ಮಾಡಿದ ವಿಶ್ವೇಶ್ವರನು ವಿಧ್ಯಸ್ವರೂಪೋ ಮೇ ಪೂರ್ಣಪ್ರದಯ ಕಾರ್ಯಕೃತ ತದ್ರೂಪೇಣ ಗಮಷ್ಯಾ ಕೈಲಾಸ ಗುಹ್ಯಕಾಲ ಲ ಶರೀರದಿಂದ ವಿಧಿಯ ಅಂಗಜಸ್ವರೂಪ ಅಂತ ವಿಧಿಯ ಅಂಗದಿಂದ ಹುಟ್ಟಿದಂತಹ ಅಂದರೆ ಬ್ರಹ್ಮಶರೀರದಿಂದ ಆವಿರ್ಭವಿಸಿದಂತಹ ಪ್ರಳಯ ಕಾರ್ಯಕಾರಿ ಯಾದಂಥ ಹರನು ನನ್ನ ಪೂರ್ಣಾಂಶವಲ್ಲವೇ ಬ್ರಹ್ಮನ ಭ್ರೂಮಧ್ಯದಿಂದ ಹುಟ್ಟಿದಂಥ ಭ್ರೂಕುಟಿಯಿಂದ ಹುಟ್ಟಿರ್ತಕ್ಕಂಥ ರುದ್ರ ನನ್ನ ಪೂರ್ಣಾಂಶ ಅಲ್ಲವೇ ಆ ರೂಪದಿಂದಲೇ ತದ್ರೂಪೇಣ ಗಮಿಷ್ಯಾ ಕೈಲಾಸಂ ಗುಹ್ಯಕಾಲಯ ಆ ಹರಣರೂಪದಿಂದಲೇ ಗುಹ್ಯಕರ ನಿವಾಸವಾದ ಕೈಲಾಸಕ್ಕೆ ರುದ್ರೋ ರುದ್ರ ಹೃದಯ ಜೋ ಮೇಹಿ ಪೂರ್ಣಾಂಶೋ ಬ್ರಹ್ಮ ಎ ಕಲಹ ಹರಿಬ್ರಹ್ಮಿಭಿ ಸೇವ್ಯೋ ಮದ ಅಭಿನ್ನೋ ನಿರಂಜನ ನನ್ನ ಹೃದಯದಿಂದ ಹುಟ್ಟಿದಂತಹ ಹೃದಯದಿಂದ ಹುಟ್ಟಿದಂತಹ ರುದ್ರನು ಸಂಪೂರ್ಣವಾಗಿಯೂ ಎ ಏಕೈಕ ವಸ್ತು ಏಕಲಹ ಅಂದರೆ ನಿಷ್ಕಲಹೆ ಅನ್ನತಕ್ಕಂಥ ಅರ್ಥ ಅಖಂಡನು ಅಂಥೇಳಿ ಪರಿಪೂರ್ಣನು ಏಕೈಕ ವಸ್ತುವು ಪರಬ್ರಹ್ಮವೂ ಆದಂತಹ ನಾನೇ ಅಲ್ಲವೇ ಹರಿಬ್ರಹ್ಮಾದಿಭಿ ಸೇವ್ಯ ವಿಷ್ಣು ಬ್ರಹ್ಮ ಮೊದಲಾದವರಿನ ಸೇವಿತನು ಮತ್ ಅಭಿನ್ನ ನಿರಂಜನ ನಿರ್ಲೇಪನು ಆದಂತಹ ನಿರಂಜನ ಅಂಜನ ಕಾಡಿಗೆ ಕಾಡಿಗೆಯನ್ನು ಲೇಪಿಸ್ತಕ್ಕಂಥದ್ದು ಅಂತಹ ಲೇಪ ಇಲ್ಲದ ಅಂತೇಳಿ ಯಾವುದೇ ಲೇಪ ಇಲ್ಲದ ನಿರಂಜನ ಅಂಥೇಳಿ ಶುದ್ಧನು ಅಂತೇಳಿ ಪರಿಶುದ್ಧನು ಯಾವುದೇ ಲೇಪಗಳಿಲ್ಲ ನಿರ್ಲೇಪನು ಆದಂತಹ ಅತನು ನಾನೇ ಅಲ್ಲದೆ ಬೇರೆ ಅಲ್ಲ ಮತ್ತು ಅಭಿನ್ನ ನನಗಿದ್ದ ಭಿನ್ನನ್ನಲ್ಲ ರುದ್ರ ತತ್ ಸ್ವರೂಪೇಣ ತತ್ರವ ಸುಹೃದ್ಭೂತ್ ವಿಲಾಸ್ಯಹಂ ಕುಬೇರಸ ವತ್ಸ್ಯಾಮಿ ಕರಿಷ್ಯಾಮಿ ತಪೋ ಮಹತ್ ಆ ಹರಣರೂಪದಿಂದಲೇ ಕುಬೇರನಿಗೆ ಮಿತ್ರನಾಗಿ ಆ ಕೈಲಾಸ ಪುತ್ವದಲ್ಲಿ ನೆಲೆಸ್ತೇನೆ ಅದು ಗುಹ್ಯಕರ ನಿವಾಸ ಅಂತ ಹೇಳ್ತಾರೆ ನಮಗೆ ಕೈಲಾಸವರು ಕುಬೇರನ್ನು ಗುಹ್ಯಕರ ಅಧಿಪತಿ ಅಲ್ಲೇ ಹತ್ತಿರ ಅಲಕಾವರ್ತಿಯಲ್ಲಿದ್ದಾನೆ ಹಾಗೆ ನಾನು ಕೈಲಾಸದ ಪರದಲ್ಲಿ ಹರನಾಗಿ ನೆಲೆಸ್ತೇನೆ ಅಲ್ಲದೆ ಮಹತ್ತಾದ ತಪಸ್ಸನ್ನು ಕೂಡ ಆಚರಿಸ್ತೇನೆ ಕರಿಷ್ಯಾಮಿ ತಪೋ ಮಹತ್ ಇತಿ ಸಂಚಿತ್ಯ ರುದ್ರೋಸೌ ಶಿವೇಚ್ಛಾಂಗಂತ ಮುತ್ಸುಕಃ ನನಾದ ತತ್ರ ಢಕ್ಕಾಂ ಸ್ವಾಂ ಸುಗತಿಂ ನಾದರೂಪಿಣೀ ಹೀಗೆ ಶಿವನ ಇಚ್ಛೆ ಇರುವುದೆಂದು ಆಲೋಚಿಸಿ ಆ ರುದ್ರನು ಕೈಲಾಸಕ್ಕೆ ಹೊರಡಬೇಕು ಅಂಥೇಳಿ ಉತ್ಸುಕತೆಯಿಂದ ನಾದಸ್ವರೂಪಿಣಿಯಾದಂತಹ ಒಳ್ಳೆಯ ಗತಿ ಉಳ್ಳಂತಹ ನನಾದ ತತ್ರ ಢಕ್ಕಾಂ ಸ್ವಾಂ ಸುಗತಿಂ ಒಳ್ಳೆಯ ಗತಿ ನಾದದ ಗತಿ ಲಯ ಸಂಚಾರ ನಾದ ಸಂಚಾರ ಇರತಕ್ಕ ತನ್ನ ಢಕ್ಕೆಯನ್ನು ಡಮರುಗುವನ್ನು ಬಾರಿಸಿದ ನನಾದ ಮಾದ ಮಾಡಿದ ಶಬ್ದ ಮಾಡಿದೆ ತೈಲೋಕ್ಯ ಮಾನಶೇ ತನಿರುತ್ಸಾಹಕಾರಕಃ ಆಹ್ವಾನಗತಿ ಸಂಯುಕ್ತೋ ವಿಚಿತ್ರ ಸಾಂದ್ರ ಶಬ್ದ ಕಹ ಉತ್ಸಾಹವನ್ನು ಹುಟ್ಟಿಸ್ತಾ ಇದ್ದಂತಹ ಮತ್ತೆಲ್ಲರನ್ನೂ ಬನ್ನಿ ಬನ್ನಿ ಬನ್ನಿ ಅಂತೇಳಿ ಕರೀತಾ ಇರತಕ್ಕಂತಹ ಇರುವ ಗತಿಗಳಿಂದ ಕೂಡಿ ವಿಚಿತ್ರವು ಸ್ವಚ್ಛವಾಗಿರ್ತಕ್ಕಂಥ ಶಬ್ದ ಪರಂಪರೆಯಿಂದ ಕೂಡಿಯೂ ಇರತಕ್ಕಂತಹ ಆ ನಾದಕ್ಕೆ ನಾದ ಮೂರು ಲೋಕಗಳನ್ನು ಕೂಡ ವ್ಯಾಪಿಸಿ ಬಿಟ್ಟಿದ್ದ ತ್ರೈಲೋಕ್ಯಮಶ ಮೂರು ಲೋಕಗಳನ್ನು ವ್ಯಾಪಿಸಿ ಬಿಟ್ಟಿದ್ದದು ತನಿ ಉತ್ಸಾಹಕಾರಕಃ ಆಹ್ವಾನಗತಿ ಸಂಯುಕ್ತ ವಿಚಿತ್ರ ಸಾಂದ್ರಶ್ದ ತಚ್ಛವತ್ತ ವಿಷ್ಣು ಬ್ರಹ್ಮದ್ಯ ಸುರಶ್ಚ ಮುನಯಸ್ತಃ ಆಗಮ ನಿಗಮ ಮೂರ್ತ ಸಿದ್ಧ ಜಗ್ ತತ್ರ ಮಯಿ ಆ ಧ್ವನಿಯನ್ನು ಕೇಳಿದ ಕೂಡಲೇ ವಿಷ್ಣು ಬ್ರಹ್ಮ ಮಧುರಾದ ದೇವತೆಗಳು ಋಷಿಗಳು ಸ್ವರೂಪವನ್ನು ಆಗಮಗಳು ಅಂದರೆ ವೇದಗಳು ಸಿದ್ಧರಾಗಿ ಆ ಬಂದರು ಮೂರ್ತಾ ಸಿದ್ಧಾ ಜಗ್ ಅಂದರೆ ಸಾಕಾರ ರೂಪವನ್ನು ತಾಳಿ ಅಲ್ಲಿಗೆ ಬಂದರು ಮೂರ್ತಿ ರೂಪವನ್ನು ತಾಳಿ ವೇದಗಳು ಆಗಮಗಳು ಎಲ್ಲ ನಿಗಮ ಅಂದರೆ ವೇದಗಳು ಆಗಮ ಅಂತ ಹೇಳಿದರೆ ಆಗಮಶಾಸ್ತ್ರ ಶೈವಾಗಮ ವೈಷ್ಣವಾಗಮ ಶಾಕ್ತಾಗಮ ಹೀಗೆ ಬೇರೆ ಬೇರೆ ಅದರೊಳಗಡೆ ಅವಾಂತರ ಭೇದಗಳಿವೆ ವೈಷ್ಣವಾಗಮದಲ್ಲಿ ಪಾಂಚರಾತ್ರ ಆಗಮಗಳು ಅಂತೇಳಿ ಶೈವಾಗಮಗಳಲ್ಲಿ ಸುಮಾರಿದೆ ಬೇರೆ ಬೇರೆ ರುದ್ರಯಾಮಳ ತಂತ್ರ ಆಗಮಗಳು ಇಂಥವುಗಳೆಲ್ಲ ನಿಗಮ ಅಂದರೆ ನಿರ್ಗತವಾದಂಥದ್ದು ಹೊರಹೋದದ್ದು ಇಲ್ಲಿಂದ ಪರಬ್ರಹ್ಮನ ನಿಶ್ವಾಸದಲ್ಲಿ ಹೊರಗೆ ಬಂದಿರತಕ್ಕಂಥದ್ದು ವೇದಗಳು ಆಗಮ ಅಂದರೆ ನಿರ್ಗತ ಶಿವವಕ್ತೇಭ್ಯೋ ಅಥವಾ ಆಗತಂ ಶಿವವಕ್ತರೇಬ್ಯು ಶಿವನಿಂದ ಬಂದಿರತಕ್ಕಂಥವು ಆಗಮಗಳು ಗತಂಚ ಗಿರಿಜಾನನಿ ಅದು ಗಿರಿಜ ಗಿರಿಜೆ ಪಾರ್ವತಿಯ ಬಾಯಿಯಿಂದ ಬಂದಿರತಕ್ಕಂಥವು ಶಿವನ ಬಾಯಿಯಿಂದ ಬಂದು ಆಮೇಲೆ ಅದು ಪಾರ್ವತಿಗೆ ಹೋಗಿ ಪಾರ್ವತಿಯ ಬಾಯಿಯಿಂದಲೂ ಕೂಡ ಬಂದಂಥದ್ದು ಗತಂಚ ಗಿರಿಜಾನನಿ ಅಥವಾ ಪಾರ್ವತಿಯ ಕಿವಿಗೆ ಹೋಗಿರತಕ್ಕಂಥದ್ದು ಶಿವನಿಂದ ಹೇಳಲ್ಪಟ್ಟಂಥದ್ದು ಮತಂಶೀ ವಾಸುದೇವಸ್ಯ ಅದು ವಾಸುದೇವನಿಗೆ ವಿಷ್ಣುವು ಕೂಡ ಸಮ್ಮತವಾದದ್ದು ವಿಷ್ಣುವಿನ ಒಪ್ಪಿಗೆ ಕೂಡ ಇರತಕ್ಕಂತಹ ಒಂದು ಸಿದ್ಧಾಂತ ಅದನ್ನು ಆಗಮ ಅಂತೇಳಿ ಹೇಳ್ತಾರೆ ಅಂತೇಳಿ ತಸ್ಮಾದ ಆಗಮ ಉಚ್ಯತೆ ಅಂತೇಳಿ ಹೇಳ್ತಾರೆ ಅದು ಆಗಮಗಳು ನಿಗಮಗಳು ಅಂದರೆ ನಿಗಮ ಗೋಚರ ಅಂತ ಹೇಳಿ ಅಂದರೆ ಭಗವಂತನನ್ನು ಹೇಳ್ತಕ್ಕಂಥದ್ದು ನಿಗಮ ಅಂದರೆ ವೇದಗಳು ನಿಶ್ವಾಸ ರೂಪದಲ್ಲಿ ಹೊರಗೆ ಬಂದಂಥವುಗಳು ಬ್ರಹ್ಮ ನಿಶ್ವಾಸದಿಂದ ಹೀಗೆ ಅವೆಲ್ಲ ಮೂರ್ತಿ ರೂಪವನ್ನು ತಾಳಿ ಸಾಕಾರ ರೂಪವನ್ನು ತಾಳಿ ಈ ಕೈಲಾಸಕ್ಕೆ ಬಂದರು ಈ ಢಕ್ಕಾನಾದವನ್ನು ಕೇಳಿ ಸುರಾಸುರಾಧ್ಯ ಸಕಲಾಸ್ತತ್ತ ಜಗ್ಶ್ಚ ಸೋತ್ಸವಾ ಸರ್ವೇಪಿ ಪ್ರಮಥಾ ಪ್ರಮಥ ಯತ್ರ ಯ ಕುತ್ರೀ ಸಂಸ್ಥಿ ಎಲ್ಲ ದೇವತೆಗಳು ರಾಕ್ಷಸರು ಮೂಲ ಮೂಲೆಯಲ್ಲೂ ಇದ್ದಂಥ ಪ್ರಮಥರು ಬಹು ಸಡಗರದಿಂದ ಹೊರಟರು ಅಲ್ಲಿ ಗಣಪಾಶ್ಚ ಮಹಾಭಾಗ ಸರ್ವಲೋಕ ನಮಸ್ಕೃತ ತಂಖ್ಯಾಂ ಅಹಂ ವಚ್ಮಿ ಸಾವಧಾನತೆಯ ಶೃಣು ಎಲ್ಲರಿಗೂ ನಮಸ್ಕಾರಾರ್ಹವಾದದಂತಹ ಶಿವಗಣಗಳು ಗಣಪತಿಗಳು ಗಣಗಳ ಒಡೆಯರುಗಳು ಗಣನಾಯಕರುಗಳು ವಿನಾಯಕರುಗಳು ಇವರೆಲ್ಲ ಹೊರಟರು ಅವರ ಲೆಕ್ಕವನ್ನು ಹೇಳ್ತೇನೆ ಗಮನಿಸಿ ಕೇಳು ಗಮನ ಕೊಟ್ಟು ಕೇಳು ಅಂಥೇಳಿ ಬ್ರಹ್ಮ ಹೇಳ್ತಾನಾರದನಿಗೆ ಅಭ್ಯಯಾಕರ್ಣಶ್ಚ ಗಣಕೋಟ್ಯಾ ಗಣೇಶ್ವರ ದಶಭಿ ಕೇಕರಾಕ್ಷಶ್ಚ ವಿಕೃತೋಷ್ಟಾಭಿರೇವಚ ಶಿವಗಣಗಳ ಬಗ್ಗೆ ಹೇಳ್ತಾರೆ ಶಂಕು ಕರ್ಣನೆಂಬಂತಹ ಒಂದು ಕೋಟಿ ಗಣಗಳೊಡೆಯ ಅಭ್ಯಯಾತ್ ಬಂದ ಅಂತೇಳಿ ಯಾರು ಶಂಕುಕರ್ಣಶ್ಚ ಶಂಖಕರ್ಣ ಅಂತಲೂ ಹೇಳ್ತಾರೆ ಶಂಕುಕರ್ಣ ಅಂತಲೂ ಗಣಕೋಟ್ಯ ಗಣೇಶ್ವರ ಒಂದು ಕೋಟಿ ಗಣಗಳೊಂದಿಗೆ ಅವು ಬಂದ ಶಂಕುಕರ್ಣ ಅಥವಾ ಶಂಖಕರ್ಣ ದಶಭಿ ಕೇಕರಾಕ್ಷ ಕೇಕರಾಕ್ಷಸ ಎಂ ಎನ್ನತಕ್ಕಂಥವನು ಕೇಕರಾಕ್ಷ ಅಂತೇಳಿ ಅವನು ಹತ್ತು ಕೋಟಿ ಗಣಗಳೊಡನೆ ಬಂದ ವಿಕೃತ ಅಷ್ಟಾಭಿರೇವಚ ವಿಕೃತನೆಂಬುವನು ಎಂಟು ಕೋಟಿ ಗಣಗಳೊಡನೆ ಕೂಡ ಬಂದ ಈ ಕೇಕರ ಅಂತೇಳಿ ಹೇಳಿದರೆ ಚತುರ್ವರ್ಣಸ್ತು ಕೇಕರ ಅಂಥೇಳಿ ಕೂಡ ಬರ್ತದೆ ವಿಶ್ವಸಾರತಂತ್ರದಲ್ಲಿ ಅಂದರೆ ಚತುರ್ವರ್ಣಾತ್ಮಕವಾಗಿರ್ತಕ್ಕಂತಹದ್ದು ಅಂತೇಳಿ ಚತುರ್ವರ್ಣಾತ್ಮಕನಾದವ ಒಂದರ್ಥ ಬ್ರಹ್ಮಕ್ಷತ್ರ ವೈಶ್ಯ ಶೂದ್ರ ಚತುರ್ ಚತುರ್ವರ್ಣಾತ್ಮಕ ಇನ್ನೊಂದು ಕೆ ಅಂದರೆ ಕಂ ಅಂದರೆ ಶಿರಸಿ ಶಿರಸ್ ಅಂತೇಳಿ ತಲೆ ಕೆ ಶಿರಸಿ ಅಥವಾ ಮೂರ್ಧನಿ ಕರ್ತುಂ ನೇತ್ರತಾರಾಂ ಶೀಲಂ ಅಸ್ಯ ಅಂಥೇಳಿ ಆ ರೀತಿ ಅಂದರೆ ತಲೆಯಲ್ಲಿ ಕಣ್ಣು ಇರತಕ್ಕಂಥವಾ ಅಂಥೇಳಿ ಕಣ್ಣಿನಂಥ ನಕ್ಷತ್ರದಂತಹ ಕಣ್ಣುಳ್ಳವ ನೇತ್ರತಾರ ತಲೆಯಲ್ಲಿ ಅಂಥವನು ಕೇಕರ ಅಂಥೇಳಿ ಹೀಗೆ ಅವನು ಕೇಕಂಥವನು ಹತ್ತು ಕೋಟಿ ಗಣಗಳೊಡೆಯ ಶಂಕುಕರ್ಣ ಅಥವಾ ಶಂಖಕರ್ಣ ಎನ್ನತಕ್ಕಂಥ ಒಂದು ಕೋಟಿ ಗಣಗಳೊಡೆಯನಾಗಿ ವಿಕೃತನೆಂಬವನು ಎಂಟು ಕೋಟಿ ಗಣಗಳೊಡೆಯನಾಗಿ ಶಂಕುಕರ್ಣ ಒಂದು ಕೋಟಿ ಕೇಕರ ಹತ್ ಅಥವಾ ಕೇಕರಾಕ್ಷಸ ಅಂತೇಳಿಕೊಳ್ಳ ಕೇಕರಾಕ್ಷ ಅಂದರೆ ಕೇಕರಾಕ್ಷ ಅಂದರೆ ಅದೇ ತಲೆಯಲ್ಲಿ ಹಣೆಯಲ್ಲಿ ಕಣ್ಣು ಉಳವ ಹತ್ತು ಕೋಟಿ ಗಣಗಳೊಡೆಯ ವಿಕೃತ ಅನ್ನತಕ್ಕಂಥ ಎಂಟು ಹೀಗೆ ಅವರೆಲ್ಲ ಬಂದರು ಆಮೇಲೆ ಚತುಷ್ಠ್ಯ ವಿಶಾಖಶ್ಚ ನವವಿ ಪಾರಿಯಾತ್ರಕಃ ಸರ್ವಾಂತಕಃ್ರೀಮ್ ದುಂದುಮೋ ಅಷ್ಟಾಭಿರೇವಚ ವಿಶಾಖನು ಚತುಷಷ್ಟಿ ಅರವತ್ನಾಲ್ಕು ಕೋಟಿ ಗಣಗಳೊಟ್ಟಿಗೆ ಬಂದ ನವಭಿ ಪಾರಯಾತ್ರಿಕಃ ಪಾರಯಾತ್ರಿಕನು ಅಥವಾ ಪಾರಿಯಾತ್ರಿಕನು ಒಂಬತ್ತು ಕೋಟಿ ಗಣಗಳು ಅಡಿ ಅಧಿಪತಿಯಾಗಿ ಬಂದ ಷಡ್ಬಿ ಸರ್ವಾಂತಕಃ ಸರ್ವಾಂತಕ ಅಥವಾ ಸರ್ವಾಂತಕನು ಆರು ಕೋಟಿ ಗಣಗಳೊಂದಿಗೆ ಶ್ರೀಮಾನ್ ದುಂದುಮ ಅಷ್ಟಾಭವಚ ದುಂದುಮ ಎನ್ನತಕ್ಕಂಥವನು ಎಂಟು ಕೋಟಿ ಗಣಗಳ ಒಟ್ಟಿಗೆ ಬಂದ ಜಾಲಂಕೋ ಹಿ ದಶಿ ಕೋಟಿರ್ಗಣಪುಂಗವ ಸಪ್ತಭಸ್ಸಮದ ಶ್ರೀಮಾಸ್ತೈವ ವಿಕೃತಾನ ಗಣಶ್ರೇಷ್ಠ ಅಥವಾ ಜಾಲಂಕ ಗಣಪುಂಗವ ದ್ವಾದಶಭಿ ಕೋಟಿ ಹನ್ನೆರಡು ಕೋಟಿ ಗಣಗಳೊಂದಿಗೆ ಬಂದ ಸಪ್ತ ಸಮಳು ಕೋಟಿಗಣಗಳೊಂದಿಗೆ ಶ್ರೀಮಾಂಸ್ ತಥೈವ ವಿಕೃತಾನನಃ ವಿಕೃತಾನನ ಎಂತಕ್ಕಂಥ ಏಳು ಕೋಟಿ ಗಣಗಳೊಡನೆ ಬಂಧ ಸಪ್ತವಿ ಸಪ್ತಭಿ ಸಮದ ಶ್ರೀಮಂತ ವಿಕ್ರತಾನ ಅಂದರೆ ಸಮದ ಮತ್ತು ಸಮದ ಮತ್ತು ವಿಕ್ರತಾನ ಇವರಿಬ್ರು ಏಳೇಳು ಕೋಟಿಗಣಗಳೊಟ್ಟಿಗೆ ಬಂದರು ಪಂಚೀ ಷಡ್ಸಾರಕ ಶುಭ ಕೋಟಿ ಕೋಟಿಭಿರೇವೇಹ ಕಂಡುಕುಂಡ ಐದು ಕೋಟಿಗಣಗಳೊಡನೆ ಕಪಾಲಿಯು ಷಿ ಸಂದಾರಕ ಆರು ಕೋಟಿ ಗಣಗಳೊಡನೆ ಸಂಧಾರಕನು ಕೋಟಿ ಸಂಖ್ಯಾತ್ವಾದ ಕೋಟಿ ಗಣಗಳೊಡನೆ ಕಂಡುಕನು ಅವನಂತೆಯ ಕೋಟಿ ಕೋಟಿ ಗಣಗಳೊಡನೆ ಕುಂಡಕನು ಬಂದರು ವಿಶ್ವಂಭೋಷ್ಟಭಿರಗಮ ದಮದಷ್ಟಭಿಶ್ಚಂದ್ರತನ ಪನಃ ಮಹಾಕೇಶ ಸಹಸ್ರೇಣ ಕೋಟೀನಾಂ ಗಣಪೋವೃತ ಹೀಗೆ ಅನೇಕ ಹೆಸರುಗಳಂಥವರು ಇಲ್ಲಿ ಗಣಗಳು ಇದ್ದಾರೆ ಹೀಗೆ ಎಷ್ಟೆಷ್ಟು ಸಂಖ್ಯೆಯೊಂದಿಗೆ ಬಂದಿದ್ದಾರೆ ಯಾವ ಯಾವ ಗಣ ಅಧಿಪರು ಅಂದರೆ ಇಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಗಣನಾಯಕರನ್ನು ಬೇರೆ ಬೇರೆ ಗಣಗಳ ಅಧಿಪತಿಗಳ ಹೆಸರನ್ನು ಹೇಳ್ತಾ ಇದ್ದಾರೆ ಅಲ್ಲಿ ಕಂಡು ಅಂತ ಹೇಳಿದರೆ ಸಾವಿರ ಸಾವಿರಾರು ಹಾವುಗಳ ಸರ್ಪಗಳ ಒಡೆಯ ಅಥವಾ ಸರ್ಪಗಳ ತಂದೆ ಎನ್ನತಕ್ಕಂಥ ಒಂದು ಅರ್ಥವೂ ಇದೆ ಪುರಾಣದಲ್ಲಿ ಪೌರಾಣಿಕವಾಗಿ ಈ ಬೇರೆ ಪುರಾಣಗಳಲ್ಲಿ ಬರತಕ್ಕಂಥದ್ದು ಹಾಗೆ ಅಂತಹ ಗಣಗಳು ಕಂಡುಕ ಅಂತ ಹೇಳಿದರೆ ಆಮೇಲೆ ಇನ್ನೊಂದು ಕುಂಡಕ ಅಂಥೇಳಿ ಅಂದರೆ ಒಂದೊಂದು ಹೆಸರುಗಳು ಯಾವ ಹೆಸರಿಗೂ ಕೂಡ ಅವನೊಂದು ಅರ್ಥ ಅಂಥೇಳಿ ಇರ್ತದೆ ಕುಂಡ ಅಂತೇಳಿದರೆ ಒಂದೊಂದು ಅಳತೆ ಬೇರೆ ಬೇರೆ ಅರ್ಥಗಳನ್ನು ನಾವು ಕಾಣಬಹುದು ಒಂದೊಂದು ಈ ಹೆಸರುಗಳಿಗೆ ಕೂಡ ಅನೇಕ ಶಿವಗಣ ಪ್ರಮಥ ಗಣಗಳನ್ನು ಈಗ ಇದು ಹೇಳ್ತಾಯಿರ್ತಕ್ಕಂಥದ್ದು ಪ್ರಮಥನಶೀಲವಾದಂಥವ್ರು ಅಂದರೆ ಸಂಹಾರ ಮಾಡತಕ್ಕಂಥ ಲಯಕರ್ತರವಾದಂಥ ಶಿವನ ಗಣಗಳು ಹಾಗಾಗಿ ಅವರು ಕೂಡ ಸಂಹಾರಕ್ಕೆ ಸಮರ್ಥರಾಗಿರ್ತಕ್ಕಂಥವ್ರು ಅಂಥೇಳಿ ಪ್ರಮಥ ಅಂಥೇಳಿದರೆ ಕುಂಡಕ್ಕ ಕುಂಡ ಅಂತೇಳಿದರೆ ಈಗ ನಿಮ್ಗೆ ಗೊತ್ತು ಯಜ್ಞ ಕುಂಡ ಅಂತೇಳಿದೆ ಹ್ಞೂ ಬೇರೆ ಬೇರೆ ಅರ್ಥಗಳಿದೆ ಹಾಗೇ ಒಬ್ಬ ಕುಂಡ ಎನ್ನತಕ್ಕಂಥ ಬ್ರಹ್ಮರ್ಷಿ ಇದ್ದ ಹ್ಞೂ ಪುರಾಣಗಳ ಪ್ರಕಾರ ಬೇರೆ ಪುರಾಣ ಪ್ರಕಾರ ಹ್ಞೂ ಜನಮಯಜಯನ ಸರ್ಪಯಾಗದಲ್ಲಿ ಇದ್ದ ಕುಂಡ ಎನ್ನತಕ್ಕಂಥ ಮಹರ್ಷಿ ಅಂಥೇಳಿ ಮಹಾಭಾರತದಲ್ಲಿ ಬರ್ತದೆ ಹ್ಞೂ ಹಾಗೆ ಚಂದ್ರನ ಒಂದು ವಿಶಿಷ್ಟವಾದಂತಹ ಒಂದು ರೂಪ ಅದನ್ನು ಕೂಡ ಕುಂಡ ಅಂತೇಳಿ ಹೇಳ್ತಾರೆ ಹಾಗೆ ಒಬ್ಬ ಪ್ರಧಾನ ವಾನರ ಅಂತೇಳಿ ಕೂಡ ಕುಂಡ ಅಂತೇಳಿ ಒಬ್ಬ ಇದ್ದ ಹೀಗೆ ಪೌರಾಣಿಕ ವ್ಯಕ್ತಿ ಒಬ್ಬ ಕುಂಡ ಅಂತೇಳಿ ಹೇಳಿದರೆ ಹೀಗೆ ಇಲ್ಲಿ ಕುಂಡಕ ಅಂತೇಳಿದರೆ ಆ ರೀತಿ ಇಲ್ಲಿ ಗಣದ ಹೆಸರು ಗಣದ ಹಾಗೆ ವಿಶ್ವಭು ವಿಷ್ಟಂಬ ಎನ್ನತಕ್ಕಂಥವನು ಎಂಟು ಕೋಟಿ ಗಣಗಳೊಡೆಯನ್ನು ಅಷ್ಟಾಭಿ ಆಗಮತ್ ಬಂದ ಅಂತೇಳಿ ಎಂಟು ಕೋಟಿ ಗಣಗಳೊಟ್ಟಿಗೆ ಅಷ್ಟಭಿಶ್ಚಂದ್ರತಾಪನ ಹಾಗೆ ಪುನಃ ಚಂದ್ರತಾಪನ ಎಂತಕ್ಕಂಥ ಎಂಟು ಕೋಟಿ ಗಣಗಳೊಟ್ಟ ಏನಾಗಿ ಬಂದ ಮಹಾಕೇಶ ಸಹಸ್ರೇಣ ಮಹಾಕೇಶ ಏನಕ್ಕ ಗಣಾಧಿಪತಿ ಗಣಾಧಿಪತಿ ಸಹಸ್ರೇಣ ಕೋಟೀನಾಂ ಗಣಪೋವೃತ ಸಾವಿರ ಕೋಟಿ ಗಣಗಳೊಟ್ಟಿಗೆ ಬಂದ ಕುಂಡಿ ದ್ವಾದಶ ಬಿರುವ ಹಸ್ತಾ ಪರ್ವತಕಶುಭ ಕುಂಡಿ ಮತ್ತು ಪರ್ವತ ಎಂಬ ತವರು ಒಬ್ಬೊಬ್ಬರು ಕೂಡ ಹನ್ನೆರಡು ಕೋಟಿ ಗಣಗಳೊಡನೆ ಬಂದರು ಕಾಲಶ್ಚ ಕಾಲಕಶ್ಚೈವ ಮಹಾಕಾಲ ಶತೇನ ಹಾಗೆ ಕಾಲ ಕಾಲಕ ಮಹಾಕಾಲ ಎಂಬ ಮೂವರು ಕೂಡ ಪ್ರತ್ಯೇಕವಾಗಿ ನೂರು ನೂರು ಕೋಟಿ ಗಣಗಳೊಟ್ಟ ಒಟ್ಟಿಗೆ ಬಂದರು ಅಗ್ನಿಕ ಶತಕೋಟ್ಯ ವೈ ಕೋಟ್ಯಾಭಿಮುಖ ಆದಿತ್ಯ ಮೂರ್ಧಾ ಕೋಟ್ಯಾಚ ತಥಾ ಚೈವ ಧನಾವಹಃ ನೂರು ಕೋಟಿ ಗಣಗಳೊಡನೆ ಅಗ್ನಿಕನು ಆಮೇಲೆ ಕೋಟಿ ಗಣಗಳೊಡನೆ ಅಭಿಮುಖನು ಆದಿತ್ಯಮೂರ್ಧನ ಆದಿತ್ಯಮೂರ್ಧ ಧನಾವಹರೆಂಬವರು ಆದಿತ್ಯಮೂರ್ಧ ಅಂತೇಳಿ ಮತ್ತು ಇನ್ನೊಬ್ಬ ಧನಾವಹ ಅಂತೇಳಿ ಇವರಿಬ್ಬರು ಕೂಡ ಅವೊಬ್ಬನು ಕೂಡ ಕೋಟಿ ಗಣಗಳೊಡನೆ ಬಂದರು ಸನ್ನಾಹ್ಚ ಶತೇನೈವ ಕುಮುದ ಕೋಟಿಭಸ್ತಥ ಅಮೋಘಃ ಕೋಕಿಲಶ್ಚವ ಕೋಟಿ ಕೋಟ್ಯ ಸುಮಂತ್ರಕಃ ಸನ್ನಾಹ ಮತ್ತು ಕುಮುಧ ಎನ್ನತಕ್ಕಂಥವ್ರು ಕೋ ಶತೇನ ಕೋಟಿಭಿ ಒಬ್ಬೊಬ್ಬರು ಕೂಡ ನೂರು ಕೋಟಿ ಗಣಗಳೊಂದಿಗೆ ಬಂದರು ಅಮೋಘ ಕೋಕಿಲಶ್ಚವ ಕೋಟಿ ಕೋಟ್ಯ ಸುಮಂತ್ರಕಃ ಅಮೋಘ ಕೋಕಿಲ ಪ್ರತ್ಯೇಕವಾಗಿ ನೂರು ಕೋಟಿ ಗಣಗಳನ್ನೂ ಸುಮಂತ್ರಕನೂ ಕೂಡ ಅಮೋಘಕೋಕಿಲಶ್ಚವ ಕೋಟಿ ಕೋಟ್ಯ ಸುಮಂತ್ರಕಃ ಅಂದರೆ ಅಮೋಘಕೋಕಿಲಶ್ಚೇ ಅಂದರೆ ಹಿಂದಿನಂತೆ ಶತ ಕೋಟಿ ನೂರು ಕೋಟಿಗಣಗಳಿಂದ ಕೋಟಿ ಕೋಟ್ಯ ಸುಮಂತ್ರಕಃಮಂತ್ರಕ ಎಂದ ಕೋಟಿ ಕೋಟಿಗಣಗಳೇ ಬಂದ ಕಾಕೋಪರ ಷ್ಠಿಯ ಷಷ್ಟಿಯ ಸನ್ತನಕಃ ಪ್ರಭು ಮಹಾಬಲುಬಿಂಗ್ಚ ಪಿಂಗಣ ಕಾಕಪಾದನು ಸನ್ತನಕನು ಒಬ್ಬೊಬ್ಬನ ಅರುವತ್ತು ಕೋಟಿಗಣಗಳೂ ಆಮೇಲೆ ಮಹಾಬಲನು ಮಧುಪಿಂಗನು ಪಿಂಗಲನು ಪ್ರತ್ಯೇಕವಾಗಿ ಒಂಬತ್ತು ಕೋಟಿಗಣಗಳೊಡನೆ ಬಂದರು ನೀಲೋ ನವತ್ಯ ದೇವೇಶ ಪೂರ್ಣಭದ್ರಸ್ತ ಚ ಕೋಟೀನಾಂಚ ಸಪ್ತ ಚತು ವಕ್ ಮಹಾಬಲ ನವತ್ಯ ನೀಲನು ಪೂರ್ಣಭದ್ರನು ಏಳು ಕೋಟಿ ಗಣಗಳೊಡನೆ ಮಹಾಬಲಿಷ್ಠನಾದ ಚತುರ್ಭಕ್ತರು ಭಕ್ತರನ್ನು ಬಂದರು ಕೋಟಿ ಕೋಟಿ ಸಹಸ್ರಾಣಂ ಶತ ಶತೈರ್ ವಿಂಶತಿ ಬಿರ್ವೃತ ತತ್ರ ಜಗಾಮ ಸರ್ವೇಶ ಕೈಲಾಸ ಗಮನ ಯಾವ ಈ ಕೈಲಾಸಕ್ಕೆ ಹೋಗಬೇಕು ಅಂತೇಳಿ ಆ ಸರ್ವೇಶ್ವರನು ಕೋಟಿಯಷ್ಟು ಸಂಖ್ಯೆಗಳುಳ್ಳ ಗಣಗಳೊಡನೆ ಬಂದ ಇವರೆಲ್ಲರೊಟ್ಟಿಗೆ ಕಾಷ್ಠಗೂಢಶ್ಚತುಷ್ಯಾ ಸುಖೇಶೋ ವೃಷಭಸ್ತಥ ಕೋಟಿ ಸಪ್ತವಿಶ್ಚೈತ್ರೋ ನಕುಲೀಶಸ್ವಯಂ ಪ್ರಭು ಕಾಷ್ಟಗೂಢ ಸುಕೇಶ ವೃಷಭ ಎನ್ನುತಕ್ಕಂತಹ ಮೂವರು ಪ್ರತ್ಯೇಕವಾಗಿ ಅರವತ್ನಾಲ್ಕು ಕೋಟಿ ಗಣಗಳು ನೀವು ಚೈತ್ರನು ನಕುಲೀಶನು ಒಬೊಬ್ಬನು ಏಳು ಕೋಟಿ ಗಣಗಳು ನೀವು ಲೋಕಾಂತಕಶ್ಚ ತಥಾ ದೈತ್ಯಂತಕ ಪ್ರಭು ದೇವೋ ಭೃಂಗೀರುಟ ಶ್ರೀಮಾನ್ ದೇವದೇವ ಪ್ರಿಯ ಆಮೇಲೆ ಲೋಕಾಂತಕ ದೀಪ್ತಾತ್ಮ ದೈತ್ಯಂತಕ ದೇವದೇವನಿಗೆ ಪ್ರಿಯನಾದಂತಹ ಶಿವನಿಗೆ ಪ್ರಿಯನಾದಂತಹ ಭೃಂಗಿ ರಿಟ ಅಶನಿ ಅಶನಿರ್ಭಾನುಕಶ್ಚವ ಚತುಷಷ್ಟ್ಯಾಸನಾತನಃ ನಂದೀಶ್ವರೋಗಣಾಧೀಶತಕೋಟ್ಯ ಮಹಾಬಲಹೋ ಅಶನಿ ಭಾನುಕ ಎಂಬುವವರೆಲ್ಲರೂ ಒಬ್ಬೊಬ್ಬನು ಏಳು ಕೋಟಿಯಷ್ಟುಗಳು ನೀವು ಆಮೇಲೆ ಸನಾತನನ ಅರುವತ್ತು ಅರುವತ್ನಾಲ್ಕು ಕೋಟಿ ಗಣಗಳು ನೀವು ಚತುಷ್ಠ್ಯ ಸನಾತನ ಮಹಾಬಲಶಾಲಿಯು ಗಣಾಧಿಪತಿಯೂ ನಂದೀಶ್ವರ ನಂದಿಕೇಶ್ವರ ಅವನು ಶತಕೋಟ್ಯ ನೂರು ಕೋಟಿಗಣಗಳು ನೀವು ಬಂದರು ಎನ್ಯೇಜ ಗಣಪ ಅಸಂಖ್ಯಾತ ಮಹಾಬಲ ಸರ್ವೇ ಸಹಸ್ರ ಹಸ್ತಷ್ಟ ಜಟಾಮುಕುಟಾರಿಣ ಇವರಲ್ಲಿ ಇನ್ನೂ ಅಸಂಖ್ಯಾತರಾದ ಮಹಾಬಲಿಷ್ಠರಾದ ಗಣೇಶ್ವರರು ಕೂಡ ಬಂದರು ಸರ್ವೇ ಸಹಸ್ರ ಹಸ್ತಾಶ್ಚ ಎಲ್ಲರಿಗೂ ಸಾವಿರ ತೋಳುಗಳಿತ್ತಂತೆ ಜಟ ಮುಕುಟ ಧಾರಣ ಎಲ್ಲರಿಗೂ ತಲೆಯಲ್ಲಿ ಜಟ ಇತ್ತು ಮುಕುಟ ಇತ್ತು ಕಿರೀಟ ಇತ್ತು ಮುಕುಟ ಅಂದರೆ ಸರ್ವೇ ಚಂದ್ರಾವತಂಸಾಶ್ಚ ನೀಲಕಂಠ ಸ್ತ್ರೀಲೋಚನಾ ಇವರೆಲ್ಲರೂ ಶಿವಗಣಗಳು ಪ್ರಮಥಗಣಗಳು ಎಲ್ಲರೂ ಕೂಡ ಚಂದ್ರರೇಖೆಯನ್ನು ಧರಿಸಿದವರೇ ಶಿವನ ಹಾಗೆ ತಲೆಯಲ್ಲಿ ಚಂದ್ರನ ಅಂಶವನ್ನು ಚಂದ್ರಾವತಾಂಸಾಶ್ಚ ಸರ್ವೇ ನೀಲಕಂಠಾಹ ತ್ರಿಲೋಚನಾ ಎಲ್ಲರೂ ಕೂಡ ಎಲ್ಲರ ಕೊರಳು ಕಪ್ಪು ಅಥವಾ ನೀಲ ಆಮೇಲೆ ತ್ರಿಲೋಚನಾ ಎಲ್ಲರಿಗೂ ಮೂರು ಕಣ್ಣುಗಳಿವೆ ಹಾರ ಕುಂಡಲ ಕೇವರ ಮುಕುಟ ಆದ್ಯ ಇರಲಂಕೃತ ಒಬ್ಬೊಬ್ಬರು ಕೂಡ ಹಾರ ಆಮೇಲೆ ಕುಂಡಲ ಅಂದರೆ ಕಣ್ಣ ಕಿವಿಯಲ್ಲಿ ಆಭರಣ ಆಮೇಲೆ ಹಾರ ಅಂದರೆ ಕುತ್ತಿಗೆಗೆ ಹಾಕ್ತಕ್ಕಂಥ ಅದು ಕುಂಡಲ ಅಂದರೆ ಕರ್ಣಕುಂಡಲ ಕಿವಿಗೆ ಕಂಠೀಹಾರ ಕರ್ಣಕುಂಡಲ ಭುಜಕ್ಕೆ ತೋಳಗಳಿಗೆ ಹಾಕತಕ್ಕಂತಹ ಕೇಯೂರ ಮುಕುಟ ಅಂದರೆ ಶಿರ ಶಿರ ಶಿರಸ್ಸಿಗೆ ಹಾಕ್ತಕ್ಕಂಥ ಮುಕುಟ ಹೀಗೆ ಬೇರೆ ಬೇರೆ ಎಲ್ಲ ಅಂಗಗಳಿಗೆ ಅಲಂಕಾರ ಉಳ್ಳಂಥವರು ಆಗಿ ಬಂದರು ಅದರಿಂದ ಭೂಷಿತರಾಗಿದ್ದರು ಬ್ರಹ್ಮೆಯಿಂದ ವಿಷ್ಣು ಸಂಕಾಶ ಅಣಿಮಾದಿ ಗಣೈವ್ರತಾಹ ಸೂರ್ಯಕೋಟಿ ಪ್ರತಿ ಈ ಕಾಶಾಸ್ತತ್ರ ಜಗ್ಗಣೇಶ್ವರ ಪ್ರತಿಯೊಬ್ಬರು ಕೂಡ ಬ್ರಹ್ಮ ಇಂದ ವಿಷ್ಣುಗಳಿಗೆ ಸರಿಸಮರಾಗಿದ್ದರು ಪ್ರತಿಯೊಬ್ಬರೂ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡೆದವರೇ ಆಗಿದ್ದರು ಎಲ್ಲರೂ ಕೂಡ ಸೂರ್ಯಕೋಟಿಗೆ ಸಮಾನವಾದ ತೇಜಸ್ಸುಳ್ಳುವವರೇ ಆಗಿದ್ದರು ಇಂತಹ ಗಣೇಶ್ವರರಲ್ಲಿಗೆ ಬಂದರು ಏತೆ ಗಣಾಧಿ ಪಾಶ್ಚಾತ್ಯ ಮಹಾತ್ಮಾನೋ ಮಲಪ್ರಭಾ ಜಗ್ಮುಸ್ತತ್ರ ಮಹಾಪ್ರೀತ್ಯ ಶಿವದರ್ಶನ ಲಾಲಸ ಈ ಗಣಾಧಿಪತಿಗಳೆಲ್ಲರೂ ಕೂಡ ನಿರ್ಮೂಲವಾದ ತೇಜಸ್ಸಿಂದ ಬೆಳಗುತ್ತಾ ಇದ್ದಂಥ ಇತರ ಮಹಾತ್ಮರು ಇವರೆಲ್ಲರೂ ಶಿವನ ದರ್ಶನ ಪಡೆಯಬೇಕು ಅಂತೇಳಿ ಎನ್ನತಕ್ಕಂಥ ಅಭಿಲಾಷೆಯಿಂದ ಅಲ್ಲಿಗೆ ಮಹಾಪ್ರೀತಿಯಿಂದ ತೆರಳಿದರು ತತ್ರ ಗತ್ವಾ ಗತ್ವ ತತ್ರ ಶಿವನ್ ದೃಷ್ಟ್ವ ನತ್ವ ಚಕ್ರುಃರಾ ನೂತಿಂ ಸರ್ವೇ ಸಾಂಜಲಯೋ ವಿಷ್ಣು ಪ್ರಮುಖ ನತಮಸ್ತಕ ವಿಷ್ಣುವೆ ಮೊದಲಾದವರೆಲ್ಲರೂ ಅಂಜಲಿಬದ್ಧರಾಗಿ ತಲೆ ಬಗ್ಗಿಸಿಕೊಂಡು ಅಲ್ಲಿಗೆ ಹೋಗಿ ಶಿವನನ್ನು ಕಣ್ಣು ಅದ್ಭುತವಾಗಿ ಸ್ತೋತ್ರವನ್ನು ಮಾಡಿದರು ಇದೇ ವಿಷ್ಣು ಆದಿಶಾರ್ಧಂ ಮಹೇಶ ಪರಮೇಶ್ವರ ಕೈಲಾಸಗ ಕೈಲಾಸಂ ಅಗಮತ್ ಪ್ರೀತ್ಯ ಕೈಲಾಸಂ ಅಗಮತ್ ಪ್ರೀತ್ಯ ಕುಬೇರಸ ಮಹಾತ್ಮಃ ಹೀಗೆ ವಿಷ್ಣುವೇ ಮೊದಲಾದರೊಡನೆ ಪರಮೇಶ್ವರನಾದ ಮಹೇಶ್ವರನು ಮಹಾತ್ಮಾದ ಕುಬೇರನಿಗೆ ಸೇರಿದ ಕೈಲಾಸಕ್ಕೆ ಪ್ರೀತಿಯಿಂದ ಹೊರಟ ಕುಹ್ಯಕರ ಸ್ಥಾನ ಅದು ಕುಹ್ಯಕರ ಅಧಿಪತಿಯಾಗಿ ಹಾಗಾಗಿ ಆ ಕುಬೇರನ ಸೇರಿದಂಥ ಅವನಿಗೆ ಸೇರಿದಂಥ ಕೈಲಾಸಕ್ಕೆ ಪ್ರೀತಿಯಿಂದ ಹೊರಟ ಅವನಿಗೆ ವರವನ್ನು ಕೊಟ್ಟ ಪ್ರಕಾರ ನಿನ್ನ ಸಮೀಪದಲ್ಲಿ ಇರ್ತೇನೆ ಅಂತೇಳಿ ಅಳಕಾವತಿ ಹತ್ತಿರ ಅಳಕಾನಗರಿಯ ಕುಬೇರೋಪ್ಯಾಗತಂ ಶಂಭುಂ ಪೂಜೆಯ ಮಾಸ ಸಾದರಂ ಭಕ್ತಿಯ ಪರಿವಾರ ಸಮನ್ವಿತ ಕುಬೇರನು ಸಹ ಭಕ್ತಿಯಿಂದ ಆದರದಿಂದ ತನ್ನ ಮನೆಗೆ ದಯಮಾಡಿಸಿದಂಥ ಶಿವನನ್ನು ತನ್ನ ಪರಿವಾರ ಸಮೇತನಾಗಿ ನಾನಾ ವಿಧವಾದ ಉಪಚಾರಗಳಿಂದ ಪೂಜಿಸಿದ ತಥೋ ವಿಷ್ಣು ಆನ್ ದೇವಾನ್ ಗಣಾಂಶಾನುವಂ ಶಿವಾ ಸನರ್ಚ ಶಿವಣಹೇತವೆ ಬಳಿಕ ಶಿವನ ಜೊತೆಯಲ್ಲಿ ಬಂದಿದ್ದ ವಿಷ್ಣುವಿನ ಮೊದಲಾದ ಎಲ್ಲ ದೇವತೆಗಳನ್ನು ಗಣಗಳನ್ನು ಇನ್ನು ಇತರರನ್ನು ಶಿವನಿಗೆ ಸಂತೋಷವಾಗಲೆಂದು ಪೂಜಿಸಿದ ಅಥ್ ಅಥ ಶಂಭುಸಮ ಆಲಿಂಗ್ಯಕುಮೇರಂ ಕುಬೇರಂ ಪ್ರೀತಮಾನಸ ಮೂರ್ಧ್ನಿಜಾಘ್ರಯ ಸಂತಸ್ಥೌ ಅಲಕಾಂ ನಿಖಿಲೈ ಆಮೇಲೆ ಶಿವನ ಸಂತುಷ್ಟಾಂತರಂಗನಾಗಿ ಕುಬೇರನನ್ನು ಆಲಂಗಿಸಿಕೊಂಡು ಶಿರವನ್ನು ಆಘ್ರಾಣಿಸಿ ಆತನ ಪಟ್ಟಣವಾಗಿರತಕ್ಕಂಥ ಅಲಕಾನಗರಿ ಬಳಿಯಲ್ಲಿಯೇ ಅವರೆಲ್ಲರೊಡನೆ ನಿಂತು ಶಶಾಸ ವಿಶ್ವಕರ್ಮ ನಿರ್ಮಾಣಾರ್ಥಂ ಗಿರೌ ಪ್ರಭು ನಾನಾಭಕ್ತೈರ್ ನಿವಾಸಾಯ ಸ್ವಪರೇಶ ಯಥೋಚಿತ್ಯ ಬಳಿಕ ಪ್ರಭು ತಾನು ಇತರರು ತಂತಮ್ಮ ತಮ್ಮ ಭಕ್ತರೊಡನೆ ವಾಸ ಮಾಡಲು ಅನುಕೂಲವಾಗುವಂತೆ ಅವರವರಿಗೆ ಅನುಗುಣವಾದ ಯೋಗ್ಯವಾದಂತಹ ನಿವಾಸಗಳನ್ನು ಆ ಕೈಲಾಸ ನಿರ್ಮಿಸುವಂತೆ ವಿಶ್ವಕರ್ಮನಿಗೆ ಆಜ್ಞೆ ಮಾಡಿದೆ ವಿಶ್ವಕರ್ಮ ತಥೋಗತ್ವ ತತ್ರ ವಿಧಾಮುನೆ ರಚನಾ ರಚಯಾಮ ಸದೃತ ವಿಶ್ವಕರ್ಮ ಶಿವನ ಅಪ್ಪಣೆಯಂತೆ ಆ ಕೈಲಾಸ ಅಲ್ಲಿಗೆ ಹೋಗಿ ಬೇಗನೆ ನಾನಾ ವಿಧವಾದ ಶಿಲ್ಪಕಲಾ ವಿಭವಗಳಿಂದ ಬೆಳಗತಕ್ಕಂತಹ ಬಗೆ ಬಗೆಯ ಭವನಗಳನ್ನು ನಿರ್ಮಾಣ ಮಾಡಿದೆ ಅಥಶಂಭು ಪ್ರಮೋದಿತೋ ಪರಿಪ್ರಾರ್ಥನೆಯ ತದಾ ಕುಬೇರಾನುಗ್ರಹಂಗಳ ಯಯೌ ಕೈಲಾಸ ಪರ್ವತಂ ಆಮೇಲೆ ವಿಷ್ಣುವಿನ ಪ್ರಾರ್ಥನೆ ಎಂದೇ ಸಂತುಷ್ಟಚಿತ್ರನಾದ ಶಿವ ಕುವೇರನ ಅನುಗ್ರಹಿಸಿ ಕೈಲಾಸ ಪರ್ವತಕ್ಕೆ ತೆರಳಿದ ಸುಮುಹೂರ್ತಿ ಪ್ರವಿಶ್ಯಾಸವು ಸ್ವಸ್ಥಾನಂ ಪರಮೇಶ್ವರ ಅಂದರೆ ಒಮ್ಮೆ ಇಲ್ಲಿಗೆ ಬಂದವ ಆಮೇಲೆ ಪುನಃ ಆಗಬೇಕಲ್ಲ ಅಲ್ಲಿ ನಿರ್ಮಾಣ ಆಗಬೇಕಂತ ಪುನಃ ಹಿಂದೆ ಹೋಗಿದ್ದ ಈಗ ಪುನರ್ ಆದ ನಂತರ ವಿಶ್ವಕರ್ಮ ಮಾಡಿದ ನಂತರ ಪುನಃ ಪ್ರವೇಶ ಕೈಲಾಸನ ಪುರವನ್ನು ಕೈಲಾಸ ಬೆಟ್ಟದ ಗಿರಿಯನ್ ಸುಮುಹೂರ್ತೆ ಪ್ರವಿಶ್ಯಾ ಸೌ ಸ್ವಸ್ಥಾನಂ ಪರಮೇಶ್ವರ ಅಕರೋದಿಲಾನ್ ಪ್ರೀತ್ಯ ಸನಾಥಾನ್ ಭಕ್ತವತ್ಸಲಹ ಆ ಭಕ್ತವತ್ಸಲನ ಪರೇಶ್ವರ ಒಳ್ಳೆಯ ಮುಹೂರ್ತದಲ್ಲಿ ತನ್ನ ನಿವಾಸವಾದ ಕೈಲಾಸವನ್ನು ಪ್ರವೇಶ ಮಾಡಿ ಎಲ್ಲರನ್ನು ಸನಾತನನ್ನಾಗಿ ಮಾಡಿದ ಎಲ್ಲರಿಗೂ ನನಾಥನಾಗಿ ಕಂಗೂಳಿಸಿದ ಒಡೆಯನಾಗಿ ಅಥಸರ್ವೇ ಪ್ರಮೋದಿತ ವಿಷ್ಣು ಪ್ರಭೃತೆಯ ಸ್ವರಹ ಮುನಯಶ್ಚಾಪರೇ ಸಿದ್ಧ ಅಭ್ಯಸಿಂಚನ್ ಮುದಾ ಶಿವಂ ಆಮೇಲೆ ವಿಷ್ಣುವೆ ಮೊದಲಾದ ದೇವತೆಗಳು ಋಚಿಗಳು ಸಿದ್ಧರು ಇತರು ಇನ್ನು ಇತರರು ಎಲ್ಲರೂ ಸೇರಿ ಸಂತೋಷದಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿದರು ಮುದಾ ಸಮಾನರ್ಚು ಕ್ರಮತ್ಸವೇ ನಾನೋಪಾಯನ ಪಾಣಯ ನೀರಾಜನಂ ಸಮಾಕಾಶು ಮಹೋತ್ಸವ ಪುರಸ್ಸರಂ ಎಲ್ಲರೂ ಬಹಳ ಸಂಭ್ರಮದಿಂದ ನಾನಾ ವಿಧವಾದ ಕಾಣಿಕೆಗಳನ್ನು ಕ್ರಮವಾಗಿ ಅರ್ಪಿಸಿ ಆರತಿಯನ್ನು ಬೆಳಗಿದರು ಸದಾ ಸದಾ ಸೀತ್ಸು ಮನೋವೃಷ್ಟಿರ್ಮಂಗಲಾಯತನಾ ಮುನೇ ಮಂಗಲಾಯತನಾ ಮುನೇ ಸುಪ್ರೀತಾನಂದ ಋತು ತತ್ರ ಅಪ್ಸರಸೋ ಗಾನತತ್ಪರಾಹ ಆಗ ಮಂಗಲಸೂಚಕವಾದ ಪುಷ್ಪವೃಷ್ಟಿ ದೇವತಾ ಪುಷ್ಪವೃಷ್ಟಿ ನಡೆಯಿತು ಅಲ್ಲಿ ಪುಷ್ಪವೃಷ್ಟಿ ಅಂದರೆ ಹೂವು ಮಳೆ ಮೇಲಿನಿಂದ ದೇವದರುಳು ಅಲ್ಲಿ ಅಪ್ಸರಸ್ತ್ರೀಯರು ಅಂದರೆ ದೇವದರುಳೆಲ್ಲ ಅಲ್ಲೇ ಇದ್ದರೂ ಅವರು ಮೇಲಿನಿಂದ ಹೂ ಹಾಕಿದರು ಅಪ್ಸರಸ್ತ್ರೀಯರು ದಿವ್ಯವಾದ ಪುಷ್ಪಗಳನ್ನು ಹಾಕಿದರು ಅವರು ದೇವತೆಗಳು ಅಪ್ಸರ ಸ್ತ್ರೀಯರು ದಿವ್ಯವಾದ ಗಾನವನ್ನು ಹಾಡುತ್ತಾ ಸಂತೋಷವಾಗಿ ನರ್ತನ ಮಾಡಿದರು ಜಯ ಶಬ್ದೋ ನಮಃ ಶಬ್ದ ತತ್ರಸೀತ್ ಸರ್ವ ಸಂಸ್ಕೃತ ಸ ತದೋ ಉತ್ಸಾಹೋ ಮಹಾನ್ ಆಸೀತ್ ಸರ್ವೇಷಾಂ ಸುಖವರ್ಧನ ಎಲ್ಲಿ ನೋಡಿದರು ಜಯ ಜಯ ಜಯ ಜಯ ಎನ್ನತಕ್ಕಂಥ ಶಬ್ದವು ನಮೋ ನಮಃ ನಮೋ ನಮಃ ಎನ್ನತಕ್ಕಂಥ ಶಬ್ದವೂ ಕೇಳಿ ಬರ್ತಾ ಎಲ್ಲರಲ್ಲಿಯೂ ಸುಖವನ್ನು ಹೆಚ್ಚಿಸ್ತಕ್ಕಂತಹ ಮಹಾ ಉತ್ಸಾಹವು ತಾಂಡವೂ ಅದೇ ನಮೋ ನಮಃ ಅಂತಕ್ಕಂಥ ರುದ್ರಮಂತ್ರ ಜಯ ಜಯ ಎಂತಕ್ಕಂತಹ ಪುರ ಪೌರಾಣಿಕ ಪುರಾಣಗಳ ಸಾರ ನಮೋ ನಮ ವೇದ ಸಾರ ಎಲ್ಲ ಕೂಡ ಅಲ್ಲಿ ಕೇಳಿ ಬರ್ತಾ ಇತ್ತು ಸ್ಥಿತ್ವ ಸಿಂಹಾಸನೇಶೀರಾಜಾಧಿಕಂ ತರ್ವೈಸ್ ಸಂಸೇವಿ ಭೀಕ್ಷಣಂ ವಿಷ್ಣುಧ್ಯೈಶ್ಚ ಯಥೋಚಿತ ಆಗ ಸಿಂಹಾಸನದಲ್ಲಿ ಕುಳಿತಿರ್ತಕ್ಕಂಥ ಶಿವ ವಿಷ್ಣುವೆ ಮೊದಲಾಗಿ ಎಲ್ಲರಿಂದ ಸೇವೆಯನ್ನು ಸ್ವೀಕರಿಸುತ್ತಾ ಅತಿಶಯವಾಗಿ ಪ್ರಕಾಶಿಸ್ತಾ ಇದ್ದ ಅಥಸರ್ವೇಸುರಾದ್ಯಶ್ಚ ತುಷ್ಟು ಉಸ್ತಂ ಪೃಥಕ್ ಪೃಥಕ್ ಅರ್ಥ್ಯಾಭಿ ವಾಗ್ಭಿ ಇಷ್ಟಾಭಿ ಶಂಕರಂ ಲೋಕಶಂಕರಂ ಬಳಿಕ ದೇವತೆಗಳ ಮೊದಲಾದ ಎಲ್ಲರೂ ಕೂಡ ಅರ್ಥಗರ್ಭಿದವು ಪ್ರೀತಿವರ್ಧಕವೂ ವಾಕ್ಯಗಳಿಂದ ಅರ್ಥ್ಯಾಭಿ ವಾಗ್ಭಿ ಇಷ್ಟಾಭಿ ಮಂಗಲವನ್ನುಂಟು ಮಾಡತಕ್ಕಂಥ ಶಂಕರನನ್ನು ಶಂಕರಂ ಲೋಕಶಂಕರಂ ಬೇರೆ ಬೇರೆ ಬಗೆಯಾಗಿ ಸ್ತುತಿಸಿದರು ಪೃಥಕ್ ಪೃಥಕ್ ತುಷ್ಟು ಪ್ರಸನ್ನತ್ಮಸ್ತುತಿಂ ಶುತ್ಸಾಂ ಕಾಂದೌ ಶಿವ ಮನೋವಿಲಷಿತಾನ್ ಪ್ರೀತ್ಯ ವರನ್ ಸರ್ವೇಶ್ವರ ಪ್ರಭು ಸರ್ವೇಶ್ವರನಾಥ ಶಿವ ಅವರ ಸ್ತುತಿಯನ್ನು ಕೇಳಿ ಪ್ರಸನ್ನಾಗಿ ಪ್ರೀತಿಯಿಂದ ಬರಗಳ ನಿಂತು ಅವರವರು ಕೋರಿದಂತಹ ಕೋರಿಕೆಗಳನ್ನೆಲ್ಲ ಈಡೇರಿಸಿದ ಸಫಲಗೊಳಿಸಿದ ತೇ ಸರ್ವೇ ಸ್ವಂ ಸಂಯುರ್ಮುನೆ ಪ್ರಾಪ್ತ ಕಾಮಹ ಪ್ರಮೋದಿ ಅಹಂಚ ವಿಷ್ಣುನಾಸಹ ಆಮೇಲೆ ಎದುರು ಅವರು ಅವ್ರಿಷ್ಟಾದರೂ ನೋಡಿದವರಾಗಿ ಸಂತೋಷದಿಂದ ಶಿವನಪ್ಪುಣೆಯನ್ನು ಪಡೆದು ತಮ್ಮ ತಮ್ಮ ವಾಸಸ್ಥಾನಗಳಿಗೆ ತೆರಳಿದರು ನಾನು ಕೂಡ ವಿಷ್ಣುವಿನ ಒಟ್ಟಿಗೆ ಹೊರಟೆ ಅಂತೇಳಿ ಬ್ರಹ್ಮ ಹೇಳ್ತಾನೆ ನಾರದನಿಗೆ ಉಪವೇಶಾಸನೆಯ ವಿಷ್ಣು ಮಾಂಚ ಶಂಭುರುವಾಚ ಬಹುಸಂಬೋಧ್ಯ ಸುಪ್ರೀತ್ಯ ಅನುಗೃಹ್ಯ ಪರಮೇಶ್ವರ ಆಮೇಲೆ ನಾವು ಹೊರಟಾಗ ಹೊರಟು ನಿಂತಾಗ ಜಗದೀಶ್ವರ ಅಂತ ಶಿವ ವಿಷ್ಣುವನ್ನು ನನ್ನನ್ನು ವಿಶೇಷವಾಗಿ ನಾನಾ ಪ್ರಕಾರವಾಗಿ ಸಂಬೋಧಿಸಿ ಪ್ರೀತಿಯಿಂದ ಅನುಗ್ರಹಿಸಿ ತನ್ನ ಆಸನದಲ್ಲಿ ಕುಂಡಿರಿಸಿಕೊಂಡು ಹೇಳಿದ ಶಿವ ಉಚ ಹೇ ಹರೇ ಹೇ ವಿಧೇ ತಾತೌ ತ್ರಿಜಗತೋ ಅವನ ಸರ್ಗಕರೌ ಸದಾ ಎಲೌ ಹರಿಯೇ ವಿಧಿಯೇ ಓ ಸುರೋತ್ತಮ ರೇ ದೇವತಾಶ್ರೇಷ್ಠರಾದಂತಹ ಬ್ರಹ್ಮ ಮೂರು ಲೋಕವನ್ನು ಯಾವಾಗಲೂ ಪಾಲಿಸುತ್ತಲೂ ಹ್ಞೂ ಅವನ ಅಂದರೆ ಪಾಲಿಸುವಂಥದ್ದು ಸರ್ಗ ಸೃಷ್ಟಿಸುತ್ತಲೋ ಅವರೆ ಪಾಲಿಸುತ್ತಾನೆ ಅಂಥೇಳಿ ಸೃಷ್ಟಿಸುತ್ತಲೋ ಇರತಕ್ಕಂಥ ನೀವಿಬ್ಬರೂ ನನಗೆ ಬಹಳ ಪ್ರೀತಿ ಪಾತ್ರರು ವಿಷ್ಣುಬ್ರಹ್ಮರು ಗ್ಚತಂ ನಿರ್ಭಯಂ ನಿತ್ಯಂ ಸುಸ್ಥಾನಂಚ ಮದಾಜ್ಞ ಸುಖ ಪ್ರದಾತಾಹಂ ವೈ ವಾಮ ವಿಶೇಷಾತ್ ಪ್ರೇಕ್ಷಕ ನೀವು ನನ್ನ ಅಪ್ಪಣೆಯಂತೆ ನಿರ್ಭಯವಾಗಿ ನಿಮ್ಮ ನಿಮ್ಮ ಜಾಗದಲ್ಲಿ ತೆರಳಿ ನಾನು ಯಾವಾಗಲೂ ನಿಮ್ಮಿಬ್ಬರನ್ನು ವಿಶೇಷವಾಗಿ ನೋಡಿಕೊಳ್ಳುತ್ತಾ ನಿಮಗೆ ಸುಖವನ್ನು ಉಂಟು ಮಾಡುತ್ತಾ ಇರ್ತೇನೆ ಇತ್ಯಾಗಣ್ಯ ವಶ ಶಂಭೋ ಸುಪ್ರಣಮ್ಯ ತದಾಜ್ಞ ಅಹಂಹರಿಶ್ಚ ಸ್ವಂಧಾಮ ಆಗಮ ಆಗಮೌ ಆಗಮಾವ ಪ್ರೀತಮಾನಸೌ ಹೀಗೆ ಶಿವನ ಹೇಳಿದಂಥ ಮಾತನ್ನು ಕೇಳಿ ನಾವಿಬ್ಬರೂ ಅವನಿಗೆ ನಮಸ್ಕರಿಸಿ ಅವನ ಅಪ್ಪಣೆನ ಪಡೆದು ಸಂತುಷ್ಟಾಂತರಗೊಳ್ಳುವವರಾಗಿ ನಾನು ಮತ್ತು ಹರಿ ನಾನು ನಿವಾಸಗಳಿಗೆ ಹಿಂತಿರುಗಿದೆವು ತದಾನೀಮೇವ ಸುಪ್ರೀತ ಶಂಕರೋ ನಿಧಿಪಂ ಮುದಾ ಉಪವೇಶ ಗೃಹೀತ್ವಾತಂತ್ರ ಕರ ಆಹ ಶುಭಂ ವಚ ಆಗಲೇ ಸುಪ್ರೀತಃ ಶಂಕರನು ಸಂತೋಷದ ನಿಧಿಪತಿಯಾದ ಕುಬೇರನನ್ನು ಕರೆದು ಬಳಿಯಲ್ಲಿ ಕೂರಿಸಿಕೊಂಡು ಆತನ ಕೈ ಹಿಡ್ ಹಿಡಿದುಕೊಂಡು ಶುಭವಾದಂತಹ ಶುಭಕರವಾದೀ ಮಾತನ್ನು ಹೇಳಿದ ತಾನವ ತವ ಸುಪ್ರೀತ ಶಂಕರ ನಿಧಿ ಪಂ ಮುಪವೇಶ್ಯ ಗೃಹೀತ್ ತಂ ಕರೆ ಆಹ ಶುಭ ವಚ ಶಿವಚ ತವ ಪ್ರೇಮ್ನಾವಶೀಭೂತ ಮಿತ್ರಮಂ ಸಖೇ ಸ್ವಸ್ಥಾನಂ ಗಚ್ಚ ವಿಭಯ ಸಹಾಯೋಹಂ ಸದಾ ನಘ ಎಲೆ ಸ್ನೇಹಿತನೇ ನಿನ್ನ ವಶನಾಗಿ ನಿನ್ನ ಸಖ್ಯವನ್ನು ಸಂಪಾದಿಸಿದೆ ಯಾವ ಭಯವೂ ಇಲ್ಲದೆ ನಿನ್ನ ಜಾಗಕ್ಕೆ ಹಿಂತಿರುಗೂ ಓ ಪಾಪರಹಿತನೇ ಅನಘ ನಾನು ಯಾವಾಗಲೂ ನಿನಗೆ ಸಹಾಯಕನಾಗಿರ್ತೇನೆ ಅಂತ ಹೇಳ್ತಾನೆ ವಿಭಯ ಸ್ವಸ್ಥಾನಂ ಗಯ ವಿರಹಿತನಾಗಿ ಸ್ವಸ್ಥಾನಕೋ ಸಹಾಯ ಅಹಂ ಸದಾ ಅನಘ ಎಲೆಯ ನಾನು ಯಾವಾಗಲೂ ಸಹಾಯನಾಗಿರ್ತೇನೆ ನಿನಗೆ ಇತ್ಯಾಕರ್ಣ್ಯವಚಃಃ ಶಂಭೋ ಕುಬೇರಃ ಪ್ರೀತಮಾನಸ ತದಾಜ್ಞೆಯ ಸ್ವಗಂಧಾಮ ಜಗಾಮ ಪ್ರಮುಧಾನ್ವಿತಃ ಶಿವನ ಈ ಮಾತನ್ನು ಕೇಳಿ ಕುಬೇರ ಬಹು ಸಂತೋಷದಿಂದ ಅದನ್ನು ಅಪ್ಪಣೆಯಂತೆ ತನ್ನ ಸ್ಥಾನಕ್ಕೆ ಹಿಂದಿರುಗಿದ ಸೌ ಆಸಗಿರೌ ಶಂಭು ಕೈಲಾಸೇ ಪರ್ವತೋತ್ತಮೇ ಸಗಣೋ ಯೋಗ ನಿರತಃ ಸ್ವಚ್ಛಂದೋ ಧ್ಯಾನ ತತ್ಪರಃ ಬಳಿಕ ಆ ಶಿವನು ತನ್ನ ಗಣಗಳೊಡನೆ ಆ ಪರ್ವತ ಶ್ರೇಷ್ಠವಂತ ಕೈಲಾಸಗಿರಿಯಲ್ಲಿರುತ್ತಾ ಅದನ್ನು ಇಷ್ಟ ಕ್ವಚಿದಧ್ಯ ಸಮತ್ಮ ಕ್ವಚಿಧ್ಯ ಭವೇತ್ ಯೋಗರಥೋ ಭದ್ ಇತಿಹಾಸಗಣಾನ್ ಪ್ರೀತ್ಯ ವಾದಿತ್ ಸ್ವಚ್ಛಂದ ಮಾನಸ ಒಮ್ಮೆ ಸ್ವಸ್ವ ರೂಪವನ್ನು ಇದ್ದ ಇನ್ನೊಮ್ಮೆ ಯೋಗ ನಿರತನಾಗ್ತಾಯಿದ್ದ ಮತ್ತೊಮ್ಮೆ ಸ್ವೇಚ್ಛಾ ಗಣಗಳೆಲ್ಲರಿಗೆ ಇತಿಹಾಸಗಳನ್ನು ಹೇಳ್ತಾ ಇದ್ದ ಕ್ವಚಿತ್ ಕೈಲಾಸ ಕ್ವಚಿತ್ ಕೈಲಾಸ ಕೈಲಾಸ ಗಣೈ ಪ್ರೀತ್ಯತ್ ಆ ಮಹೇಶ್ವರ ಒಂದೊಂದು ಸಲ ಕೈಲಾಸ ಪರ್ವತ ವಿವಿಧ ಮನೋಹರವಾದಂತಹ ನಾನಾಸ್ತ್ರಗಳಲ್ಲಿ ವಿಹಾರ ನಿರತನಾಗಿ ಗಣಗಳೊಡನೆ ವಿಹರಿಸುತ್ತ ಇತ್ತ ರುದ್ರಸ್ವರೂಪ ಸುಶಂಕರ ಅಕಾಷೀತ್ ಸ್ವಗಿರೌ ಲೀಲಾ ನಾನೋಗಿವರೋ ಪಿ ರುದ್ರಸ್ವರೂಪ ಪರಮೇಶ್ವರಂತ ಶಂಕರ ಮಹಾಯೋಗಿಶ್ರೇಷ್ಠನಾಗಿದ್ದರೂ ತನ್ನ ಕೈಲಾಸ ಪರ್ವತದಲ್ಲಿ ಸಾಮಾನ್ಯ ಜನರಾಗಿ ನಾನಾ ರೀತಿಯಾದ ಲೀಲೆಗಳನ್ನು ತೋರಿಸಿದ ನೀಂ ಕಿಯಂತಂ ಸೋ ಅಪತ್ನಿ ಕಹ ಪರಮೇಶ್ವರ ಪಶ್ಚಾದ ಪಸ್ವಾಂ ಪತ್ನೀ ದಕ್ಷಪತ್ನ ಬಹುಕಾಲ ಅಪತ್ನಿಕನಾಗಿಯೇ ಇದ್ದು ಆಮೇಲೆ ದಕ್ಷಿಣಿಗೆ ಮಗಳಾಗಿ ಹುಟ್ಟಿದ ಸತಿಯನ್ನು ತನ್ನ ಪತ್ನಿಯನ್ನಾಗಿ ಪರಿಗ್ರಹಿಸಿದ ವಿಜಹಾರತಯ ಸತ್ಯ ದಕ್ಷಪುತ್ರ್ಯಾ ಮಹೇಶ್ವರಃ ಸುಖಿ ಬಭೂವ ದೇವಶೇ ಲೋಕಾಚಾರ ಪರಾಯಣ ದಕ್ಷಪುತ್ರಿಯಾದ ಸತೀದೇವಿಯೋಡ ಗೂಡಿ ಮಹೇಶ್ವರ ಬಹುವಾಗಿ ವಿಹರಿಸಿದ ಓ ನಾರದನೆಯ ಪರಮ ಪುರುಷ ಅಲ್ಲಿ ಸಾಮಾನ್ಯ ಜನರ ಹಾಗೆ ಪ್ರಪಂಚ ವ್ಯವಹಾರ ಚಕ್ರನಾಗಿ ಸುಖವಾಗಿದ್ದ ಇತ್ತ ರುದ್ರಾವತಾರಸ್ತೆ ವರ್ಣಿತ ಯಮುನೀಶ್ವರ ಕೈಲಾಸಗಮನಂಚಾ ಸಖಿತ್ವ ನಿಧಿ ಪಶ್ಚ್ಯಹಿ ಓ ಮಹರ್ಷಿಯೇ ಮುನೀಶ್ವರನೇ ಈ ರೀತಿ ನಿನಗೆ ಏರುದ್ರನ್ನ ಆ ಆತನ ಕೈಲಾಸ ವೃತ್ತಕ್ಕೆ ಬಂದ ಬಗೆಯನ್ನು ಕುಬೇರ ನಡುವಿನ ಸಖ್ಯವನ್ನು ಬೆಳೆಸಿದ್ದನ್ನು ಎಲ್ಲ ಹೇಳಿಯಾಯಿತು ತದಂತರ್ಗದ ಲೀಲಾಪಿವರ್ಣಿತಾ ಜ್ಞಾನವರ್ಧಿನಿ ಇಹಾಮೂತ್ರಚಯ ನಿತ್ಯಂ ಸರ್ವಕಾಮಫಲಪ್ರದ ಇಹದಲ್ಲಿಯೂ ಪರದಲ್ಲಿಯೂ ಶಾಶ್ವತವಾಗಿ ಸಕಲ ಇಷ್ಟಾರ್ಥಗಳನ್ನು ನೀಡುವಂತಹ ಜ್ಞಾನದಾಯಕವಾದ ಅದರೊಳಗಿನ ಲೀಲೆಗಳನ್ನು ಕೂಡ ವರ್ಣಿಸಿದ್ದೇನೆ ಇಮಾಂ ಕಥಾಂ ಪಠೇದ್ಯಸ್ತು ಶೃಣುಯಾ ದ್ವಾ ಇಹ ಭುಕ್ತಿಂ ಸಮಲಭೇನ್ಮುಕ್ತಿಂ ಪರತ್ರ ಸಹ ಯಾವನ ಸಮಾಧಾನ ಚಿತ್ತದಿಂದ ಈ ಅಂದರೆ ಏಕಾಗ್ರ ಚಿತ್ತದಿಂದ ಈ ಕಥೆಯನ್ನು ಓದುತ್ತಾನೋ ಅಥವಾ ಕೇಳ್ತಾನೋ ಈ ಲೋಕದಲ್ಲಿ ಪಠೇತ್ ಶುಣುಯಾತ್ವಾ ಈ ಲೋಕದಲ್ಲಿ ಸಕಲ ಭೋಗಭಾಗ್ಯಗಳನ್ನು ಅನುಭವಿಸಿ ಪರಲೋಕದಲ್ಲಿ ಕೂಡ ಮೋಕ್ಷವನ್ನು ಪಡೆಯುತ್ತಾನೆ ಇಡೀ ಶಿಶು ಮಹಾಪುರಾಣಿ ದ್ವಿತೀಯ ರುದ್ರಸಂಹಿತಾಂ ಪ್ರಥಮ ಖಂಡೇ ಸೃಷ್ಟುಪಾಖ್ಯಾ ಕೈಲಾಸೋಪಾಖ್ಯಾ ಶಿವ ಶಿವಕೈಲಾಸಗಮನವೋ ನಾಮ ವಂಶೋಧ್ಯಾಯ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೇದಾದ ರುದ್ರ ಸಮಿತಿಯಲ್ಲಿ ಮೊದಲನೇ ಖಂಡವಾದ ಸೃಷ್ಟಿ ಉಪಾಖ್ಯಾನದಲ್ಲಿ ಕೈಲಾಸ ಉಪಾಖ್ಯಾನದಲ್ಲಿ ಶಿವಕೈಲಾಸಗಮನ ಎನ್ನತಕ್ಕಂತಹ ಅಧ್ಯಾಯ ಮುಗಿಯಿತು ಓಂ ನಮ್ಮ ಶಿವಾಜ ಸೃಷ್ಟಿಖಂಡ ಇಲ್ಲಿಗೆ ಮುಗಿಯಿತು ಎರಡನೇದಾದ ರುದ್ರ ಸಮಿತಿಯಲ್ಲಿ ಮೊದಲ ಸೃಷ್ಟಿಖಂಡ ಮುಗಿಯಿತು ಮಂಗಲಂ ಇನ್ನು ಮುಂದೆ ನಾವು ರುದ್ರ ಸಂಹಿತೆಯ ಮುಂದಿನ ಭಾಗವನ್ನು ನಾವು ನೋಡಲಿಕ್ಕಿದ್ದೇವೆ ಅಂದರೆ ನಾವು ಶಿವನ ಚರಿತ್ರೆ ಈ ಶಿವಪುರಾಣ ಏನಿದೆ ಅದರಲ್ಲಿ ಈಗಾಗಲೇ ವಿದ್ಯೇಶ್ವರ ಸಂಹಿತೆ ಮೊದಲನೇದು ಅದರ ನಂತರ ಎರಡನೆಯದಾದ ರುದ್ರ ಸಂಹಿತೆ ಅದರಲ್ಲಿ ಒಂದನೇ ಖಂಡ ಸೃಷ್ಟಿಖಂಡ ಅದನ್ನು ನೋಡಿದೆವು ರುದ್ರ ಸಂಹಿತೆಯಲ್ಲಿ ಸೃಷ್ಟಿಖಂಡ ಇಲ್ಲಿಗೆ ಸಮಾಪ್ತವಾಯಿತು ಎರಡನೆಯದು ಸತೀಖಂಡ ರುದ್ರ ಸಂಹಿತೆಯಲ್ಲಿ ಸತೀಖಂಡ ಅಂತೇಳಿ ಬರ್ತದೆ ಇದರಲ್ಲಿ ಈಗ ಸತಿಯ ಚರಿತ್ರೆ ದಕ್ಷಪುತ್ರಿ ದಾಕ್ಷಾಯಣಿ ಸಚ್ಚಿದಾನಂದ ಸ್ವರೂಪನಾಗತ ಪರಮೇಶ್ವರ ಲೋಕ ಕಲ್ಯಾಣಕ್ಕಾಗಿ ದಕ್ಷ ಬ್ರಹ್ಮನ ಪುತ್ರಿಯಾಗಿ ಜನಿಸಿದಂತಹ ಜಗನ್ಮಾತೆಯಾದ ಸತೀದೇವಿಯನ್ನು ಪಾಣಿಗ್ರಹಣ ಮಾಡಿದಂತಹ ವಿಚಾರ ಆಮೇಲೆ ದಕ್ಷಯಜ್ಞ ಪ್ರಕರಣ ಇದೆಲ್ಲ ಕೂಡ ಬಹಳ ಹೃದಯಂಗವಾಗಿ ಹೇಳಿದೆ ಅದರಲ್ಲಿ ಇದನ್ನು ನಾವು ಮುಂದಿನ ದಿವಸಗಳಲ್ಲಿ ನೋಡೋಣ ಹರೇ ರಾಮ ಓಂ ದತ್ಸತ್